ತಿಲಕರೇ ಪುರುಷ ಸಿಂಹ ಇದು ನಮ್ಮ ಅಂದಿನ ಭಾವನೆ ಅದು ಸರಿಯಾದ ತಿಲಕರು ಪೂನಾ ಪಟ್ಟಣದಲ್ಲಿ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 ಅದರಂತೆ ಒಂದು ಪ್ರಸಿದ್ಧ ಪತ್ರಿಕೆಯನ್ನು ಬರೆದಿದೆ ಅದರಲ್ಲಿ ಗಣೇಶಕೆ ಆರೂಪದ ತತ್ವ ಮತ್ತು ಆ ದೈವದ ಜನಪದ ಪದಾದರ್ಶತೆ ಇವೇ ಮೊದಲಾದ ಅಂಶಗಳನ್ನು ನನಗೆ ಆಜ್ಗೆ ತೋರಿದ ಮಟ್ಟಿಗೆ ನಿರೂಪಿಸಿದ್ದೆ ಆ ಬರವಣಿಗೆಯನ್ನು ಪ್ರಕಟಣೆಗೆ ಅರ್ಹವಾದದ್ದೆಂದು ಹೇಳಬೇಕಾದವರು ಯಾರು ಆ ವೇಳೆಗೆ ನಾನು ಶ್ರೀಮಾನ್ ಎಸ್ ಜಿ ನರಸಿಂಹಾಚಾರ್ಯರ ಹೆಸರನ್ನು ಚೆನ್ನಾಗಿ ಗುರಿ ಗುರುತಿಸಿಕೊಂಡಿದ್ದೆ ನಾನು ಸ್ಕೂಲಿನಲ್ಲಿ ಓದುತ್ತಿದ್ದಾಗ ಅವರ ದಿಲೀಪ ಚರಿತೆ ಅಜನ್ ರೂಪ ಚರಿತೆಗಳನ್ನು ಓದಿದ್ದೆ ಅವರು ಸಂಪಾದಿಸಿದ್ದ ಮ್ಯಾಕ್ಸ್ ಮಿಲನ್ ಕಂಪನಿಯ ಕನ್ನಡ ವಾಚನ ಪುಸ್ತಕಗಳಲ್ಲಿ ಎರಡನ್ನು ಪಾಠ ಹೇಳಿದ್ದೆ ಮತ್ತು ಅವರ ಸಹ ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿದ್ದ ಕರ್ನಾಟಕ ಕಾವ್ಯ ಮಂಜರಿಯ ಕೆಲವು ಸಂಚಿಕೆಗಳನ್ನು ನೋಡಿದ್ದೆ ಹೀಗೆ ಅವರ ಕನ್ನಡ ಗದ್ಯಪದ್ಯ ರಚನಿಯ ಮೂಲಕ ನನಗೆ ಅವರ ವಿಷಯದಲ್ಲಿ ಗೌರವ ಬುದ್ಧಿಯು ಮೆಚ್ಚುಗೆಯೂ ದೃಢಪಟ್ಟಿದ್ದವು ಆ ಕಾರಣದಿಂದ ನಾನು ಅವರಿಗೆ ನನ್ನ ಬರವಣಿಗೆಯನ್ನು ತೋರಿಸಬೇಕೆಂದು ನಿಶ್ಚಯ ಅವರು ವಾಸವಾಗಿದ್ದದ್ದು ಹಾಸ್ಪಿಟಲ್ ಲೇನ್ ಎಂಬ ಭೀತಿಯ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 ಅವರು ಸ್ವಾಮಿ ವಿವೇಕಾನಂದರ ಮಹಾತ್ಮ್ಯಕ್ಕೆ ಮನಸೋತ್ತು ಅವರಿಗೆ ಸಾಕ್ಷ್ಯ ಶಿಷ್ಯರಾಗಿ ಅವರ ಅವರೊಡನೆ ಕೊಂಚ ಕಾಲ ದೇಶ ಸಂಚಾರ ಮಾಡಿದ ಮಹನೀಯರು ಅವರಿಗಿದ್ದ ಉದ್ಯೋಗ ದೊಡ್ಡದೇನೂ ಅಲ್ಲ ಅವರು ಡಿಸ್ಟಿಕ್ಟ್ ಆಫೀಸಿನಲ್ಲಿ ಒಬ್ಬ ಗುಮಾಸ್ತರಾಗಿದ್ದರೆಂದು ತೋರುತ್ತದೆ ಆದರೆ ಅವರಿಗಿದ್ದ ವೇದಾಂತ ಸಾಹಿತ್ಯ ಜ್ಞಾನ ವಿಸ್ತಾರವಾದದ್ದು ಮತ್ತು ಅವರ ಸ್ವದೇಶಾಭಿಮಾನ ವೀರ್ಯವತ್ತಾದದ್ದು ಅವರ ಆಕಾರವು ಉನ್ನತವಾಗಿ ಗಂಭೀರವಾಗಿ ಪ್ರಸನ್ನವಾಗಿತ್ತು ಈ ಜಿಜಿ ಅವರ ಮಾತಿಗೆ ಇನ್ನೊಂದು ಸಾರಿ ಬರೋಣ ಎಸ್ ಜಿ ನರಸಿಂಹಾಚಾರ್ಯರು ಆಕಾರದಲ್ಲಿ ದೊಡ್ಡಾಳಲ್ಲ ಸಾಮಾನ್ಯ ಗಾತ್ರ ತೆಳುವೆಂದೇ ಹೇಳಬಹುದು ನೋಡಿದ ಕೂಡಲೇ ತಟ್ಟನೆ ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡಬಲ್ಲ ರೂಪ ಪ್ರಭಾವ ನನ್ನ ಉದ್ದೇಶವನ್ನು ನಾನು ಹೇಳಿದ ಕೂಡಲೇ ಅವರು ನೀವು ಓದಿವಿರಾ ನಾವು ಕೇಳುತ್ತೇವೆ ಎಂದರು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 ತಿಂದು ವರಿಸಿಕೊಂಡೆ. ಅಂಥ ಪೆಟ್ಟುಗಳನ್ನು ಇನ್ನೂ ನಾಲ್ಕಾರು ಸಲ ತಿಂದಿದ್ದೇನೆ ಹೀಗೆ ಪ್ರಾರಂಭವಾದ ಪರಿಚಯ ಕೆಲವು ದಿವಸಗಳಲ್ಲಿ ಪಕ್ವವಾಯಿತು ಆಗ ಚಾಮರಾಜಪೇಟೆಯ ಮೊದಲನೆಯ ರಸ್ತೆಯಲ್ಲಿದ್ದ ಶ್ರೀ ರಾಮಕೃಷ್ಣ ಮಠಕ್ಕೆ ಎಸ್ ಜಿ ನರಸಿಂಹಾಚಾರ್ಯರು ಜಿ ಜಿಯವರು ವಾರಕ್ಕೆ ಎರಡು ಮೂರು ಸಲವಾದರೂ ಬರುತ್ತಿದ್ದರು ಅಲ್ಲಿ ಎಸ್ ಜಿಯವರ ಮಾತುಕತೆ ಕೇಳುವ ಭಾಗ್ಯ ನನಗೆ ಲಭಿಸಿತು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 ಮಿತ್ರರಿಗೆ ಆಗಾಗ ಅವತರಣ ಮಾಡಬಾರದೆ ತಂದೆ ಸೊಗಸಾಗಿ ಅಡಿಗೆ ಮಾಡುತ್ತಿದ್ದರು ಎಸ್ ಜಿ ತಂದೆ ಆಗಾಗ ಅವರ ಸ್ನೇಹಿತರನ್ನು ಸೇರಿಸಿಕೊಂಡು ವನ ಭೋಜನ ಏರ್ಪಡಿಸಬೇಕು ಬೇಕಾದ ತಿಂಡಿ ಮಾಡಿ ಪಾಕ ಪರಿಟವಣೆಯಿಂದ ಸಂತೋಷಪಡಿಸುತ್ತಿದ್ದರು ಅದು ಎಂಥ ನಿರ್ಮಲವಾದ ಮತ್ತು ಗಾಢವಾದ ಸಂತೋಷ ಇಂಥ ಸಂತೋಷಗಳು ಹೆಚ್ಚು ವೆಚ್ಚವಿಲ್ಲದೆ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 ಅವರು ಶ್ರೀರಂಗಪಟ್ಟಣದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೈಂಕರ್ಯ ಮಾಡುತ್ತಿದ್ದರು ಅವರು ಸಾಹಿತ್ಯ ಪಂಡಿತರು ಹಿರಿಯ ವೈದ್ಯರು ಬಸ್ಮಗಳನ್ನು ಕುಪ್ಪಿಗೆ ಮಾತ್ರೆಗಳನ್ನು ಮಾಡಿ ಅನೇಕ ರೋಗಿಗಳಿಗೆ ವಾಸಿ ಮಾಡುತ್ತಿದ್ದರು ಅಡಿಯ ಕೆಲಸದಲ್ಲಿ ನಿಸೀಮರು ಅವರ ಮನೆ ದೊಡ್ಡ ಛತ್ರ ಬಂದವರಿಗೆ ಮಲಗುವುದಕ್ಕೆ ಕೂಡ ಚಾಪೆಗಳು ಪರಿವಾಣದ ತಲೆದಿಂಬುಗಳು ಯಾವಾಗಲೂ ಸಿದ್ಧ ಎಲ್ ಎಸ್ ಜಿ ನರಸಿಂಹಾಚಾರ್ಯರು ಪಂಡಿತರು ಹೌದು ರಸಿಕರೂ ಹೌದು ಆದರೆ ಅವರ ಸಹವಾಸದಲ್ಲಿದ್ದವರಿಗೆ ವಿಶೇಷವಾಗಿ ಕಾಣು ಬರುತ್ತಿದ್ದದ್ದು ಅವರ ಸರಸತೆ ಅವರ ಪಾಂಡಿತ್ಯವೇನಿದ್ದರೂ ಪ್ರೌಢ ಗ್ರಂಥಗಳನ್ನು ಪರೀಕ್ಷಿಸುವುದರಲ್ಲಿಯೋ ಪರಿಷ್ಕಾರಗೊಳಿಸುವುದರಲ್ಲಿಯೂ ವಿನಯುಕ್ತವಾಗುತ್ತಿತ್ತು ಕರ್ನಾಟಕ ಕವಿಚರಿತ್ರೆಯ ಮೊದಲನೆಯ ಸಂಪುಟ ರಚನೆಯಲ್ಲಿ ಆರ್ ನರಸಿಂಹಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರು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 ಅದ್ಭುತವಾದ ನಾನಾ ಗ್ರಂಥ ಪರಿಚಯ ಅವರು ಸಂಸ್ಕೃತ ಕನ್ನಡ ತಮಿಳು ತೆಲುಗುಗಳನ್ನು ಆಳವಾಗಿ ಶೋಧಿಸಿ ನೋಡಿದ್ದವರು ಎಸ್ ಜಿ ನರಸಿಂಹಾಚಾರ್ಯರಾದರೂ ರಸಯಿಕ ದೃಷ್ಟಿ ಎಸ್ ನರಸಿಂಹಾಚಾರ್ಯರು ನಾಟಕದ ವರದಾಚಾರ್ಯರು ಆಪ್ತ ಸ್ನೇಹಿತರು ವರದಾಚಾರ್ಯರಿಗೆ ಹತ್ತಾರು ಕಂದ ಪದ್ಯಗಳನ್ನು ಆಡುಗಳನ್ನು ಎಸ್ ಜಿಯವರು ರಚನೆ ಮಾಡಿಕೊಟ್ಟಿದ್ದರು ಕೆಲ ಮಂದಿ ಸ್ನೇಹಿತರ ಬೇಡಿಕೆಯಂತೆ ಎಸ್ ಜಿಯವರು ಒಂದು ಕಾಮನ ಹಬ್ಬದ ಹಾಡನ್ನು ಕಟ್ಟಿದ್ದರು ಅದನ್ನು ಹಾಡಿದ್ದನ್ನು ನಾನು ಕೇಳಿದ್ದೇನೆ ಅದರಲ್ಲಿ ಅಶ್ಲೀಲವಾದ ಅಶ್ಲೀಲಾಂಶವೇನೂ ಇಲ್ಲದೆ ಕಥಾಮಧುರ್ಯ ತುಂಬಿತ್ತು ಮಾತುಗಳು ಸುಕುಮಾರವಾದವುಗಳಾಗಿ ರಸಗರ್ಭಿತಗಳಾಗಿದ್ದುವು ಅದು ಒಂದು ಅಪೂರ್ವ ಛಂದಸ್ಸಿನಲ್ಲಿದ್ದಂತೆ ನನಗೆ ತೋರಿತು ಅದರದು ಮಂದಗತಿಯ ದಾಟಿ ನಾನು ಅದರ ಕೆಲಕೆಲವು ಕೆಲವು ಪಾದಗಳನ್ನು ಕೇಳಿದ್ದೇನೆಯೇ ಹೊರತು ಸಂಪೂರ್ಣವಾಗಿ ಕೇಳಿಲ್ಲ ಆ ಹಾಡು ಅಚ್ಚಾಗಿಲ್ಲ ಆ ಹಾಡನ್ನು ಬಲ್ಲವರು ಯಾರಾದರೂ ಇದ್ದಲ್ಲಿ ಅವರು ಅದನ್ನು ಬರೆದುಕೊಟ್ಟರೆ ಅದರಿಂದ ನಮ್ಮ ಸಾಹಿತ್ಯಕ್ಕೆ ಉಪಕಾರವಾದಿತ್ತು ಉಪಕಾರವಾಗಿತ್ತು ಬಿ ವೆಂಕಟಾಚಾರ್ಯರು ಬಂಕಿಮಚಂದ್ರರ ಬಂಗಾಳಿಯಿಂದ ವಿಷವೃಕ್ಷ ಎಂಬ ಪ್ರಸಿದ್ಧ ಕಾದಂಬರಿಯನ್ನು ಕನ್ನಡಿಸಿದ್ದಾರಷ್ಟೆ ಅದರಲ್ಲಿ ಬರುವ ಶರಣ ಕಮಲೆಯ ಚರಣಕ್ಕೆ ಎಂಬ ಹಾಸ್ಯದ ಹಾಡು ಎಸ್ ಜಿ ನರಸಿಂಹ ಭಾರ್ಯರ ಕೃತಿ ಎಂದು ನಾನು ಕೇಳಿದ್ದೇನೆ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 ಸಂಕಲನ ಮಾಡಿದ್ದವರು ಸಹ ಜಿ ಎಸ್ ನರಸಿಂಹಾಚಾರ್ಯರೆಂದು ನಾನು ಕೇಳಿದ್ದೇನೆ ನಮ್ಮ ಪುರಾತನ ಕಾವ್ಯಗಳ ಸಾರಭಾಗಗಳನ್ನು ಅಂತ ಸೂಕ್ಷ್ಮ ವೇದಿತೆಯಿಂದ ವಿಮರ್ಶನೆ ಮಾಡಿ ಆರಿಸಬಲ್ಲವರು ಬೇರೆ ಯಾರಿದ್ದರು ಆ ಪದ್ಯಗಳಲ್ಲಿಯ ಸ್ವಾರಸ್ಯ ಎಸ್ಜಿ ನರಸಿಂಹಾಚಾರ್ಯರ ಸೂಕ್ಷ್ಮಾಭಿರುಚಿಗೆ ನಿದರ್ಶನವಾಗಿದೆ ಕನ್ನಡ ಜೀರ್ಣೋದ್ಧಾರ ಪ್ರಸ್ತಾವದಲ್ಲಿ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 ಅದು ವರ್ಣಿಸಲಾಗದ ಶ್ರಮ ನಿದ್ದೆ ಕೆಡಿಸಿ ಊಟ ಬೇಡವೆನಿಸಿ ತಲೆನೋವು ತರುವಂತ ಶ್ರಮ ಅದನ್ನು ಇಷ್ಟದಿಂದ ಪಟ್ಟ ಮೊದಲನೆಯ ಕನ್ನಡದ ಉಪಕಾರಿಗಳು ರಾಮಾನುಜ ಹೆಂಗಾರ್ಯರು ಮತ್ತು ಎಸ್ ಜಿ ನರಸಿಂಹಾಚಾರ್ಯರು ಕಾವ್ಯಕಲಾನಿಧಿಯಲ್ಲಿಯೂ ಪ್ರಾಚೀನ ಗಂ ಪ್ರಕಟವಾಗುತ್ತಿದ್ದವು ಕರ್ನಾಟಕ ಗ್ರಂಥಮಾಲೆಯಲ್ಲಿ ಆಧುನಿಕ ಎಸ್ಜಿ ಅವರು ನನ್ನನ್ನು ಕ್ಷಮಿಸಲಿ ವಚನ ಪ್ರಬಂಧಗಳು ಪದ್ಯ ಪ್ರದ ಪ್ರಬಂಧಗಳು ಬರುತ್ತಿದ್ದವು ರಾಮಾನುಜಯಿಂಗಾರ್ಯರ ಕವಿಸಮಯೋಪನ್ಯಾಸಗಳು ಮೊದಲು ಪ್ರಕಟವಾದದ್ದು ಈ ಪತ್ರಿಕೆಯಲ್ಲಿಯೇ ಇರಬಹುದೆಂದು ನನ್ನ ಜ್ಞಾಪಕ ರಾಮಾನುಜಯಿಂಗಾರ್ಯರ ವಾಕ್ಯ ಶೈಲಿ ಅಚ್ಚುಕಟ್ಟಾದದ್ದು ವಿಷಯವನ್ನು ನಿಷ್ಕೃಷ್ಟ ರೀತಿಯಲ್ಲಿ ಪ್ರತಿಪಾದಿಸುವ ಜ್ಞಾಪ ಜ್ಞಾನ ಸಂಪತ್ತು ವಾಕ್ಷ ವಾಕ್ಸಾಮರ್ಥ್ಯವು ಅವರ ಪಾಲಿಗೆ ಬಂದಿದ್ದವು ಮಂಜರಿ ಕಲಾನಿಧಿಗಳೆರಡರ ಸಂಪಾದನೆಯಲ್ಲಿಯೂ ಎಸ್ ಜಿ ನರಸಿಂಹಾಚಾರ್ಯರ ಕೈ ಕೆಲಸ ಅವರ ಸಹಾಯವಿಲ್ಲದಿದ್ದಲ್ಲಿ ಆ ಕೆಲಸ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 ಅದು ಸಣ್ಣದೆಂದು ಅವರು ಭಾವಿಸಿದ್ದಂತೆ ಎಂದು ತೋರಲಿಲ್ಲ ಸರ್ವದಾ ಸಂತೋಷ ಶಾಂತಿಗಳಿಂದ ತುಂಬಿ ನಡೆದುಕೊಳ್ಳುತ್ತಿದ್ದರು ಹೊರಕ್ಕೆ ನಿರಾಡಂಬರವಾದ ಜೀವನ ಒಳಗೆ ಸರಸ್ವತಿ ಸೌಭಾಗ್ಯ ತೃಪ್ತಿ ಕೆಲಸದಿಂದ ನಿವೃತ್ತರಾಗಬೇಕಾದ ವಯಸ್ಸಿಗೆ ಬಹಳ ಮುಂಚೆಯೇ ಕೇವಲ ನಲವತ್ತ್ ವಯಸ್ಸಿನಲ್ಲೇ ಅವರ ಆಯಸ್ಸು ಮುಗಿಯಿತು ಡಿಸೆಂಬರ್ ಸಾವಿರದ ಎಸ್ ಜಿ ನರಸಿಂಹಾಚಾರ್ಯರ ಮಗ ರಂಗಸ್ವಾಮಿ ಎಂಬಾತ ಇದ್ದರು ಅವರು ಬಿ ಪಟ್ಟ ಪಡೆದು ಸೆಕ್ರೆಟೇರಿಯೇಟ್ನಲ್ಲಿ ಉದ್ಯೋಗದಲ್ಲಿದ್ದರು ತಂದೆಯಂತೆ ಸೌಮ್ಯ ಸ್ವಭಾವದವರು ಮತ್ತು ಸರಸ ಕಾವ್ಯಪ್ರಿಯರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡರು ಎಸ್ ನರಸಿಂಹಾಚಾರ್ಯರ ತಮ್ಮಂದಿರು ಶ್ರೀ ಎಸ್ ಜಿ ಹೀಗೆ ಸಾವಿರದ ಒಂಬೈನೂರ ಐವತ್ ಮೂರು ಹತ್ತು ವರ್ಷಗಳ ಹಿಂದಿನವರೆಗೂ ಇದ್ದರು ಇವರ ತಾಯಿ ಸೀತಮ್ಮನವರ ಪೋಷಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದರು ಭಸ್ಮಗಳು ಕುಪ್ಪಿಗೆ ಮಾತ್ರೆಗಳು ಇವುಗಳ ತಯಾರಿಕೆಯಲ್ಲಿ ಒತ್ತಾಸೆ ಮಾಡುತ್ತಿದ್ದರಿಂದ ತಾಯಿಯ ಎರಡು ಕಣ್ಣುಗಳು ಹೋದವು ಕುರುಡು ತಾಯಿಯೇ ಅಡಿಗೆ ಮಾಡುತ್ತಿದ್ದರು ಅದಕ್ಕಿಂತ ಆಶ್ಚರ್ಯ ಎಲೆ ಹಚ್ಚುತ್ತಿದ್ದರು ಎಸ್ಜಿಜಿ ಕಂಟೋನ್ಮೆಂಟಿನ ರೆಸಿಡೆನ್ಸಿಯಲ್ಲಿ ಗುಮಾಸ್ತರಾಗಿದ್ದರು ಆದರೆ ಸಾಹಿತ್ಯ ವ್ಯಾಸಂಗದಲ್ಲಿ ಅಣ್ಣಂದಿರ ಅನುಯಾಯಿಗಳು ಅವರಿಗೆ ಪದ್ಯರಚನೆಯ ಶಕ್ತಿ ಸಹಜವಾಗಿ ಬಂದಿತ್ತು ತಾಮಸಪ್ರಭು ಚರಿತಂ ಗೋದಾಸ್ತವ ಪ್ರೋಷಿತ ಪ್ರಿಯ ಸಮಾಗಮಂ ದ ಹರ್ಮಿಟ್ ಎಂಬ ಕವನ ಕಥನದ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 ಹೊಸಗನ್ನಡದ ದಾರಿಗಳನ್ನು ನೋಡಿ ಅವರಿಗೆ ಮನಸ್ಸಿನಲ್ಲಿ ಕೊಂಚ ಕೆರಳಿಕೆ ಬಂದಿತ್ತು ಬಾಷೆ ಹೊಸ ಮಾರ್ಗಗಳನ್ನು ಹಿಡಿಯಲಿ ಅದನ್ನು ಯಾರೂ ಬೇಡವೆನ್ನುವುದಿಲ್ಲ ಆದರೆ ಆ ಮಾರ್ಗಗಳಿಗಾದರೂ ಒಂದು ನಿಯಮ ಒಂದು ಕಟ್ಟುಪಾಡು ಇರಬೇಡವೆ ಹಳೆಯ ಮಾರ್ಗಗಳೆಲ್ಲ ತಪ್ಪೆ ಅದರಲ್ಲೇನಿದೆ ಎಂಬುದನ್ನಾದರೂ ಈಗಿನವರು ನೋಡಿ ತಿಳಿದುಕೊಳ್ಳಬೇಡವೆ ಎಂದು ಪೇಚಾಡುತ್ತಿದ್ದರು ಎಸ್ ನರಸಿಂಹಾಚಾರ್ಯರ ಛಾಯಾಚಿತ್ರ ಎಲ್ಲಿಯಾದರೂ ಇದ್ದಿತೆ ಎಂದು ಬಹುಕಾಲದಿಂದ ಹುಡುಕುತ್ತಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅದು ಇಲ್ಲ ಅವರ ಬಂಧುಗಳಲ್ಲಿಯೂ ಸ್ನೇಹಿತರಲ್ಲಿಯೂ ಯಾರಾದರೂ ಅವರ ಛಾಯಾಚಿತ್ರವನ್ನು ಇಟ್ಟು ಅವರು ಅದನ್ನು ನಾಡಿಗೆ ದೊರಕಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ಎಸ್ ನರಸಿಂಹಾಚಾರ್ಯರ ಸ್ಮರಣೆ ನನ್ನ ಪಾಲಿಗೆ ಗುರುಸ್ಮರಣೆ ಆದ್ದರಿಂದ ಚಿತ್ತಶುದ್ದಿ ಮನಃಶಾಂತಿ